ಇಸರುವಾಸಿಯಾಗಿದ್ದರು. ಅವರು ಸಂಸ್ಕೃತ ಕಾವ್ಯ ವ್ಯಾಕರಣಗಳಲ್ಲಿ ಕೃತ ಪರಿಶ್ರಮರಾಗಿದ್ದರು ಮತ್ತು ಮುಳಬಾಗಿಲಿನಲ್ಲಿ ಮೇಲೆ ಹೇಳಿರುವ ಅವರೂರು ನರಹರಿ ಆಚಾರ್ಯರವರಲ್ಲಿ ಮಧ್ವಶಾಸ್ತ್ರ ಪಾಠ ಮಾಡಬೇಕೆಂದು ಆಶೆಪಟ್ಟುಕೊಂಡಿದ್ದರು ಸಂಸ್ಕೃತ ಪಾಠಶಾಲೆ ಪ್ರೈವೇಟ್ ಚಂದಾದಾರರ ಸಹಾಯದಿಂದ ಕೆಲವು ಕಾಲ ನಡೆದು ಆಮೇಲೆ ಆಂಗ್ಲೋ ವರ್ನಾಕಿಲ ಸ್ಕೂಲಿಗೆ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 ನಿಮಂತ್ರಣೋತ್ಸವಗಳಿಗೂ ಮಂಗಳ ಪ್ರಸ್ಥಗಳಿಗೂ ಪುಣ್ಯ ಅವರಿಗೆ ಆಹ್ವಾನ ಬರುತ್ತಿತ್ತು ಆ ಸಣ್ಣ ಊರಿನಲ್ಲಿ ಇಂತ ದೊಡ್ಡ ವಿದ್ವಾಂಸರುಗಳು ಎಲ್ಲರಿಗೂ ಬೇಕು ಆಹ್ವಾನವನ್ನು ತಿರಸ್ಕರಿಸಲಾಗುತ್ತಿರಲಿಲ್ಲ ಆದರೆ ನಾಲ್ಕು ಗಂಟೆಗೆ ಭೋಜನ ತಿರುಸಿಕೊಂಡು ಬಂದ ಮೇಲೆ ಕೊಂಚ ವಿಶ್ರಾಂತಿ ಎಂಥವರಿಗೂ ಬೇಕಾಗುತ್ತದೆ ಆಚಾರ್ಯರು ಕೊಂಚ ಸ್ಕೂ ಸ್ತೂಲ ಹೌದು ಸ್ಕೂಲು ಬೆಂಚ್ಗಳ ಮೇಲೆ ಮಲಗಿ ವಿಶ್ರಾಂತಿಯಾಗುವ ವೇಳೆಗೆ ಗಂಟೆ ಐದಾಗಿ ಬಿಡುತ್ತಿತ್ತು ಆ ಹೊತ್ತಿನಲ್ಲಿ ನಮಗೆ ಪಾಠ ಪ್ರಾರಂಭ ನಮಗಾದರೂ ಸ್ಕೂಲು ಬಿಟ್ಟು ಹೊರಡಬೇಕೆಂಬ ಆತುರ ಹೀಗೆ ನಾಲ್ಕೈದು ಸಾರಿ ಆದ ಹೆಡ್ ಮಾಸ್ಟರು ಅದನ್ನು ಕುರಿತು ಟೀಗಿಸುವರು ಅದು ಕೊಂಚ ಕಹಿ ಕಾರಣ ಪಾಠಕ್ರಮ ಪಾಠದಲ್ಲೇನೋ ಅವರಿಗೆ ತುಂಬ ಶ್ರದ್ಧೆ ಅವರು ಶಿಷ್ಯರಲ್ಲಿ ಕಟ್ಟುನಿಟ್ಟಿನಿಂದ ನಡೆದುಕೊಳ್ಳುವರು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 ನಮಗೊಬ್ಬ ಮುಕಂಡ ಹೆಡ್ ಮಾಸ್ಟರ ಮಗ ಶ್ರೀನಿವಾಸಯ್ಯ ಒಂದು ದಿನ ಒಂದು ಸಣ್ಣ ಪುಂಡುತನ ಮಾಡಿದೆವು ಗಂಟೆ ಐದಾಗಿತ್ತು ಸ್ಕೂಲಿನ ಎಲ್ಲ ತರಗತಿಗಳವರು ಹೊರಟು ಹೋಗಿದ್ದರು ನಾವು ಇಬ್ಬರೂ ಮೂವರೋ ಉಳಿದಿದ್ದೆವು ಪಾಠಕ್ಕಾಗಿ ಕಿಟಕಿಯ ಬಾಗಿಲುಗಳ ಮುಂದೆ ನಿಂತೆವು ಯಾವ ಪಾಠವೋ ನಮಗೆ ಬಾಯಿಗೆ ಬಂದಿರಲಿಲ್ಲ ಆಚಾರ್ಯರು ಪ್ರಶ್ನೆ ಕೇಳಿದ ಕೂಡಲೇ ಶ್ರೀನಿವಾಸಯ್ಯ ಬಾಯಿಗೆ ಬಂದದ್ದನ್ನು ಹೇಳಿದ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 ಪ್ರವಾಹವಾಗಿ ಶಿಷ್ಯನ ಬಾಯಿಂದ ಹೊರಡಬೇಕು ಭೂ ಸತ್ತಾಯಾಮ್ ಏದ ವೃದ್ಧೌ ಸಂಘ ಶೆ ಇತ್ಯಾದಿ ಧಾತುಪಾಠ ಎಲ್ಲಿಯಾದರೂ ತಪ್ಪಿದರೆ ಕಿವಿಯ ಮೇಲ್ ತುದಿಯನ್ನು ನೆಲಚುವುದು ಮೊಳಕಾಲಿನ ಒತ್ತಡ ಬೆನ್ನಿನ ಮೇಲೆ ಗುದ್ದು ಆಕರ್ಷಕ ಬೋಧನೆ ಇದು ನನ್ನ ಹಿಂದಿನ ವಾಚಕರಿಗೆ ಕಠಿಣವೆಂದು ತೋರಿದರು ಆ ಕಾಲಕ್ಕೆ ಅಪರೂಪವಾದದ್ದೇನಲ್ಲ ಒಟ್ಟಿನಲ್ಲಿ ನಾವು ಬಂಡರು ಮಂಡರು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 ನಡು ನಡುವೆ ಹಾಸ್ಯ ಇದರಿಂದ ಅವರ ಮಾತುಗಾರಿಕೆ ಸೊಗಸಾಗುತ್ತಿತ್ತು ಕಾವ್ಯಪಾಠದಲ್ಲಂತೂ ಅವರದು ಪ್ರಚಂಡ ನೈಪುಣಿ ಅವರು ರಘುವಂಶ ಪಾಠ ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಮೊದಲನೆಯ ಶ್ಲೋಕದ ಅರ್ಥ ಹೇಳುವಾಗ ಪಾರ್ವತಿ ಪ್ಲಸ್ ರಮೇಶ್ವರವ್ ಪಾರ್ವತಿ ಪಶ್ಚ ರಮೇಶ್ವರಶ್ಚ ಪಾರ್ವತಿ ಪ ರಮೇಶ್ವರವು ಎಂದು ಎರಡು ಪದಗಳಾಗಿ ವಿಭಾಗ ಮಾಡುವ ಚಮತ್ಕಾರ ಆದರೆ ಪಾರ್ವತಿ ಪ್ಲಸ್ ಪರಮೇಶ್ವರವ್ ಎಂದು ಹೇಳುವುದರ ಹೆಚ್ಚಿನ ಸ್ವಾರಸ್ಯ ಕಾಳಿದಾಸನು ಈಶ್ವರ ಭಕ್ತನೆಂದು ಅವನ ಇತರ ಕೃತಿಗಳಿಂದ ತಿಳಿದುಬರುವ ಸಂಗತಿ ಈ ವಿಷಯಗಳನ್ನು ಕುರಿತು ಮಹೋಪನ್ಯಾಸ ಮಾಡಿದರು ಅದರಲ್ಲಿ ಇಲ್ಲಲ್ಲಿ ಬಂದ ಕೆಲವು ಕನ್ನಡ ಮಾತುಗಳನ್ನು ಬಿಟ್ಟರೆ ಅದು ಸಂಸ್ಕೃತದಲ್ಲಿ ಮಾಡಿದ ವ್ಯಾಖ್ಯಾನವೆಂದೇ ಅನ್ನಿಸುತ್ತಿತ್ತು ಅವರು ಕಾವೇರ ಸಗ್ನರು ನನ್ನ ಕಷ್ಟಕಾಲ ಒಂದು ಸಾರಿ ಬೇಸಿಗೆಯ ರಜಾ ಆರಂಭವಾಗುವುದಕ್ಕೆ ಮುಂಚೆ ನಾನು ನನ್ನ ಸಹಪಾಠಿಗಳು ಮೂವತ್ತು ಮೂವತ್ತೈದು ಧಾತುರೂಪ ನಿಷ್ಪತ್ತಿಗಳನ್ನು ರಜಾ ಕಾಲದಲ್ಲಿ ಗಟ್ಟಿ ಮಾಡತಕ್ಕದ್ದೆಂದು ರಾಘವೇಂದ್ರಾಚಾರ್ಯರು ವಿಧಿಸಿದರು ನಾನು ರಜೆಯಲ್ಲಿ ಮುಪ್ಪಾಗ ಮುರವೀಶ್ಯ ಪಾಲನ್ನು ತಿಂಡಿಪೋತತನದಲ್ಲಿಯೂ ಪುಂಡಾಟಿಕೆಯಲ್ಲಿಯೂ ಕಳೆದೆ ಇನ್ನೊಂದು ವಾರಕ್ಕೆ ಸ್ಕೂಲು ತೆಗೆಯುತ್ತದೆ ಎನ್ನುವ ವೇಳೆಗೆ ಆಚಾರ್ಯರು ವಿದಾಯಕ ಮಾಡಿದು ಜ್ಞಾಪಕಕ್ಕೆ ಬಂತು ಆಗ ಶಬ್ದಮಂದರಿ ಪುಸ್ತಕವನ್ನು ತೆರೆದು ಮುಂದಿಟ್ಟುಕೊಂಡೆ ಮನಸ್ಸಿಗೆ ಭಯ ಬಂದಿತ್ತು ದುಃಖ ಬಂದಿತ್ತು ಗೋಳಾಟಕ್ಕೆ ಆರಂಭ ಗಟ್ಟಿಯಾಗಿ ಅತ್ತೆ ಆ ವೇಳೆಯಲ್ಲಿ ನಮ್ಮ ಮನೆಯ ಮುಂದಿನ ನನ್ನ ಅಜ್ಜಿ ಕೆಲಸಗಾರರಿಂದ ಭತ್ತ ಕುಟ್ಟಿಸುತ್ತಿದ್ದಳು ಸಂಜೆ ಏಳು ಗಂಟೆ ಇರಬಹುದು ದೀಪ ಹೊತ್ತಿತ್ತು ಬುಡ್ಡಿದೀಪ ಹೊಂಗೆಣ್ಣೆಯದು ನನ್ನ ಅಜ್ಜಿ ಯಾಕೋ ಅಪ್ಪ ಅಳೋಕಿ ಎಂದು ಕೇಳಿದಳು ನಾನು ನೋಡಿ ಅಜ್ಜಿ ಇಷ್ಟೆಲ್ಲಾ ಪಾಠ ಬಿತ್ತಿದ್ದಾರೆ ಇದನ್ನೆಲ್ಲ ಬಾಯಿಗೆ ಗಟ್ಟಿ ಮಾಡಬೇಕಂತೆ ಎಂದು ಹೇಳಿದೆ ಆಕೆ ನನ್ನ ಹತ್ತಿರ ಬಂದು ಪುಸ್ತಕ ಕೊಡು ನೋಡೋಣ ಎನ್ನುತ್ತಾ ಶಬ್ದಮಂಜರಿಯನ್ನು ತನ್ನ ಕೈಯಲ್ಲಿ ಹಿಡಿದು ಕೈಯಿಂದ ಪುಸ್ತಕ ಅಳೆದಳು ಆಕೆಗೆ ಅಕ್ಷರ ಬರದು ಇದೇನೋ ಅಪ್ಪ ಚೋಟುದ್ದ ಕೂಡ ಇಲ್ಲವಲ್ಲೋ ಬೆಟ್ಟಿನ ಇದು ನೀನು ಮೂವತ್ತು ಮೂವತ್ತೈದು ಎಂದರೆ ಎಷ್ಟಾಗುತ್ತದೆ ಎಂದು ತಿಳಿದಿದ್ದಿ ಬೆಳಗ್ಗಿನಿಂದ ಸಂಜೆಯೊಳಗೆ ನೀನು ಎಷ್ಟು ಕೋಡುಬಳೆ ತಿಂದು ಮುಗಿಸುತ್ತಿ ಒಂದು ಪುಟ ಒಂದು ಕೋಡುಬಳೆಯಷ್ಟು ಕೂಡ ಇಲ್ಲವಲ್ಲೋ ನೀನೆಂಥ ಗಂಡಸು ಇದಕ್ಕೆ ಅಳವನು ಎಂದು ಮೊದಲಿಸಿದಳು ನಕ್ಕರು ನನಗೆ ಸ್ವಲ್ಪ ಧೈರ್ಯ ಬಂತು ಆದಷ್ಟು ಗಟ್ಟಿ ನನ್ನ ವ್ಯಾಸಂಗ ಶ್ರದ್ಧೆ ಇಂಥ ಸಂಗತಿ ಇನ್ನೊಂದು ನನಗೆ ಮುಂಜಿಯಾದ ಕೆಲವು ತಿಂಗಳ ಬಳಿಕ ನಮ್ಮ ಬಂಧು ಬಳಗ ನನ್ನನ್ನು ನೋಡಬೇಕೆಂದು ಆಶೆಪಟ್ಟದ್ದರಿಂದ ಆನೆಕಲ್ಲು ಸರ್ಜಾಪುರ ಪ್ರಾಂತಕ್ಕೆ ನಾವು ಪ್ರಯಾಣ ಮಾಡತಕ್ಕದ್ದೆಂದು ನನ್ನ ಹಿಶಿ ಹಿರಿಯರು ಆ ಪ್ರಯಾಣ ನಡೆದದ್ದು ಒಂದು ಬೇಸಿಗೆಯಲ್ಲಿ ಬೇಸಿಗೆಯ ಕಾಲದಲ್ಲಿ ಮುಳಬಾಗಿಲಿನಿಂದ ಹೊರಟು ಕೋಲಾರ ಬೌರಿಂಗ್ ಪೇಟೆ ಮಾರ್ಗವಾಗಿ ಮುಂದಿನ ಪ್ರಯಾಣ ಇದಕ್ಕಾಗಿ ಗೊತ್ತಾಗಿದ್ದ ದಿವಸದ ಹಿಂದಿನ ರಾತ್ರಿ ನನ್ನ ತಂದೆ ನನಗೆ ಆಜ್ಞೆ ಕೊಟ್ಟರು ಅಗ್ನಿಕಾರ್ಯದ ಸಮಿತ್ತು ಅಕ್ಷತಿಯ ಬಟ್ಟಲು ತುಪ್ಪದ ಡಬ್ಬಿ ಪಂಚಪಾತ್ರೆ ಉದ್ದರಣೆ ತಟ್ಟೆ ಅಮರ ಶಬ್ದ ಮಂಜರಿ ಇದಿಷ್ಟನ್ನು ಮೂಟೆ ಕಟ್ಟಿ ಚೀಲದಲ್ಲಿಟ್ಟುಕೋ ಎಂದು ನಾನು ಓಹೋ ಎಂದೆ ಮಾರನೆಯ ದಿನ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಭೋಜನಾನಂತರ ಎತ್ತಿನ ಗಾಡಿಯಲ್ಲಿ ನಮ್ಮ ಪ್ರಯಾಣ ನನ್ನ ತಂದೆ ತಾಯಿ ಅಜ್ಜಿ ನನ್ನ ತಂದೆಯ ಸ್ನೇಹಿತರಿಬ್ಬರೂ ಇಷ್ಟು ಮಂದಿ ಎರಡು ಜೋ ಎತ್ತಿನ ಗಾಡಿಗಳಲ್ಲಿ ನಮ್ಮ ಪ್ರಯಾಣ ನಮ್ಮ ಪಾತೇಯದಲ್ಲಿ ಚಕ್ಕುಲಿ ಕೋಡುಬಳೆಗಳು ಅವಲಕ್ಕಿಯು ತಕ್ಕ ಮಟ್ಟಿಗೆ ಧಾರಾಳವಾಗಿಯೇ ಸುಮಾರು ಒಂದು ಗಂಟೆಯ ವೇಳೆಗೆ ತಂಬುಹಳ್ಳಿ ಸೇರಿದೆವು ಅಲ್ಲಿ ಗಾಡಿನೆಲ್ಲಿಸಿ ಇಳಿದು ನದಿಯಲ್ಲಿ ಕೈಕಾಳು ತೊಳೆದುಕೊಂಡು ಜೊತೆಯಲ್ಲಿದ್ದ ತನ್ ಜೊತೆಯಲ್ಲಿ ತಂದಿದ್ದ ಫಲಾಹಾರಗಳನ್ನು ಮುಗಿಸಿ ನೀರು ಕುಡಿದು ಪುನಃ ಪ್ರಯಾಣಕ್ಕೆ ಸಿದ್ಧರಾದೆವು ಆಗ ನನ್ನ ತಂದೆ ಎಲ್ಲ ನಿನ್ನ ಗಂಟು ಬಿಚ್ಚಿ ಅವರ ಶಬ್ದ ಹೊರಕ್ಕೆ ತೆಗೆದು ಇಲ್ಲಿ ಸಾಲು ಮರಗಳ ನೆರಳು ಕೊಂಚ ದೂರ ಬಹು ಸೊಸಾಗಿ ತಂಪಾಗಿದೆ ಪಾಠ ಮಾಡೋಣ ಎಂದರು ಕೂಡಲೇ ನನಗೆ ಎದೆ ಜಲ್ಲೆಂದಿತು ನನ್ನ ಮೂಟೆಯನ್ನು ಬಿಚ್ಚಿ ಆಶ್ಚರ್ಯವನ್ನು ಅಭಿನಯಿಸಿ ಅಯ್ಯೋ ರಾತ್ರಿ ಕತ್ತಲೆಯಲ್ಲಿ ಆ ಪುಸ್ತಕಕ್ಕೆ ಬದಲಾಗಿ ಸರಳಾರೋಗ್ಯ ಪಾಠ ವ್ಯವಸಾಯ ಬೋಧನೆಗಳನ್ನು ತಂದು ಬಿಟ್ಟಿದ್ದೇನಲ್ಲ ಎಂದೆ ಆಗ ಬಿತ್ತಯ್ಯ ನನ್ನ ಬೆನ್ನಿನ ಮೇಲೆ ಗುದ್ದು ಅವಾಚ್ಯ ಪದಗಳ ಸುರಿಮಳೆಯ ಸಮೇತ ನಾನು ಓಡಿದೆ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 ಕೆಲವು ದಿನ ಕಳೆದು ಎಲ್ಲರ ಮನಸ್ಸು ಶಾಂತವಾದ ಮೇಲೆ ಆ ಮಿತ್ರರಲ್ಲೊಬ್ಬರು ನನ್ನನ್ನು ಕೇಳಿದರು ಎಲ್ಲರ ಎದುರಿಗೂ ಎಲಾ ಅಪ್ಪಯ್ಯ ನೀನು ರಾಮಾಯಣ ಸಂಗ್ರಹ ಓದು ಎಂದರೆ ಗೊಬ್ಬರ ಓದುತ್ತೇನೆ ಎಂದು ಹೊರಟೆಯಲ್ಲೋ ಎಂಥ ಬುದ್ಧಿವಂತ ಈ ಹಾಸ್ಯವಾಕ್ಯ ಮಾಲೂರಿನಿಂದ ಈಚೆ ಇರುವ ಸುದ್ದ ಕುಂಟೆ ಆಂಜನೇಯ ದೇವಸ್ಥಾನದ ಹತ್ತಿರ ಬಿಡಾರ ಮಾಡಿದ್ದಾಗ ಎಲ್ಲರೂ ಹೊಟ್ಟೆ ಬಿರಿಯ ನಕ್ಕರು ಆ ಕಾಲದಲ್ಲಿ ಸರಕಾರದ ಸ್ಕೂಲುಗಳಲ್ಲಿ ಆರೋಗ್ಯಶಾಸ್ತ್ರ ವ್ಯವಸಾಯ ಶಾಸ್ತ್ರಗಳು ಪಠ್ಯ ವಿಷಯಗಳಾಗಿದ್ದವು ಸಂಸ್ಕೃತ ಆಚ್ಛಿಕ ವಿಷಯ ನಿರ್ಬಂಧ ವಿಷಯವಲ್ಲ ನಾನು ಹೀಗಿ ಹೇಗಿದ್ದರೂ ಪುಸ್ತಕವನ್ನು ವ್ಯಾಸಂಗ ಮಾಡಬೇಕಿತ್ತು ನನ್ನ ಬಂಧು ದರೋಗ ಸುಬ್ಬಣ್ಣನವರು ವ್ಯವಸಾಯ ಶಾಸ್ತ್ರದ ಗೊಬ್ಬರ ಪ್ರಕರಣವನ್ನೇ ಎತ್ತಿ ಹಿಡಿದರು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 ಆದರೆ ಒಂಬತ್ತು ಹತ್ತು ವರ್ಷದ ಹುಡುಗನಲ್ಲಿ ಸದಸ್ಯ ವಿವೇಕ ಹುಟ್ಟಿರಬೇಕಾದರೆ ಅವನು ವಾಚಸ್ಪತಿ ಮಿಶ್ರ ಮಕಾಲೆ ಮೊದಲಾದವರಂತೆ ಹುಟ್ಟು ವಿದ್ವಾಂಸನಾಗಿರಬೇಕು ಮಹಾಪುರುಷನಾಗಿರಬೇಕು ಆ ಪಂಕ್ತಿಯಲ್ಲಿ ನನಗೆ ಜಾಗಬೇಕಿಲ್ಲ ಪ್ರವಚನದ ಏರ್ಪಾಟು ರಾಘವೇಂದ್ರಾಚಾರ್ಯರು ಮಹಾ ಪ್ರಮಾಣಿಕರು ಮತ್ತು ಸಾತ್ವಿಕರು ಅವರು ಉದ್ಯೋಗದಿಂದ ವಿಶ್ರಾಂತಿ ಪಡೆದ ಮೇಲೆ ಬೆಂಗಳೂರಿನಲ್ಲಿ ನೆಲೆಸಿದರು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 ಮನೆಗೆ ಹೋಗಿ ಕೊಂಚ ಹೊತ್ತು ಮಹಾಗ್ರಂಥ ಕಾಲಕ್ಷೇಪ ಮಾಡುತ್ತಿದ್ದರು ಹೀಗಿರಲಾಗಿ ಒಂದು ದಿನ ಬೆಳಿಗ್ಗೆ ಆಚಾರ್ಯರು ನನ್ನ ಮನೆಗೆ ಬಂದು ಕೇಳಿದರು ಗುಂಡಪ್ಪ ಇದೇನೋ ಈ ಪುಸ್ತಕದಲ್ಲಿರುವುದು ಇಂಗ್ಲೀಷಿನಾಗದೆ ನೋಡಿ ಹೇಳು ನಾನು ಆ ಇದು ಎಂದದ್ದನ್ನು ಕೈಗೆ ತೆಗೆದುಕೊಂಡು ನೋಡಿದೆ ಅದು ಒಂದು ಮೆನು ಕಾರ್ಡ್ ಭೋಷ ಪದಾರ್ಥ ಪಟ್ಟಿಗೆ ಒಂದಾನೊಂದು ಐರೋಪ್ಯ ಭೋಜನ ಡಾಕ್ಟರ್ ಸಿ ಬಿ ಆಹ್ವಾನಿಸಿ ಆ ಹವನದೊಡ ಿದ್ದ ಪಟ್ಟಿ ಅದು ಆ ಪಟ್ಟಿಯಲ್ಲಿ ಬ್ರಾಹ್ಮೀಣರಿಗೆ ನಿಷಿದ್ಧವಾದ ವಸ್ತುಗಳ ಹೆಸರುಗಳಷ್ಟೋ ಇದ್ದವು ಈ ನಿಷಿದ್ಧ ವಸ್ತುಗಳ ಹೆಸರುಗಳನ್ನು ಆಚಾರ್ಯರಿಗೆ ತಿಳಿಸುವುದು ಅವಶ್ಯವಲ್ಲವೆಂದು ನಾನು ಮೊಗಮ್ಮಾಗಿ ಮಾತನಾಡಲು ಪ್ರಯತ್ನ ಆಚಾರ್ಯರು ಹೇಳಿದರು ನೀನು ಹಾಂಗೆಲ್ಲ ತಿಳಿಸಬೇಡ ನಾನು ಅದನ್ನು ಬೇರೊಬ್ಬರಿಂದ ಓದಿಸಿದ್ದೇನೆ ಓದಿದಾತ ಹುಡುಗ ಅವನಿಗೆ ಅರ್ಥ ಚೆನ್ನಾಗಿ ತಿಳಿಯಲಿಲ್ಲ ಅದಕ್ಕಾಗಿ ನಿನ್ನ ಹತ್ತಿರ ಬಂದೆ ಹೇಳೋ ನಿಸ್ಸಕೋಚವಾಗಿ ನಾನು ಇದನ್ನು ಬಿಟ್ಟು ಬಿಡಿಯ ಆಚಾರ್ಯರೇ ಯಾರೋ ಇದನ್ನು ಅವರಿಗೆ ಕಳಿಸಿದ್ದಾರೆ ಅವರು ಇದನ್ನು ಬುಕ್ ಮಾರ್ಕ್ ಗುರುತಿನ ಚೀಟಿಯಾಗಿ ಸಿಕ್ಕಿಸಿದ್ದಾರೆ ಇದರಿಂದ ನಮ್ಮ ರಾಯರು ಅಭಕ್ಷ್ಯ ಭೋಜನ ಮಾಡಿದರೆಂದು ಸಿದ್ಧವಾಗುವುದಿಲ್ಲ ಸ್ಪಷ್ಟವಾಗಿಲ್ಲದ ವಿಷಯಕ್ಕೆ ನಾವು ಏಕೆ ಹಾಕಬೇಕು ಆಚಾರ್ಯರು ಅದೆಲ್ಲ ಸರಿಯಪ್ಪ ಇಂಥ ಭಾಗವತ ಪುಸ್ತಕದಲ್ಲಿ ಸಿಕ್ಕಿಸೋಣವೆಂದರೇನು ಮಹಾಪವಿತ್ರವಾದ ವಸ್ತುವಿಗೆ ಇಂಥದ್ದರ ಸಂಪರ್ಕವೇ ಹೀಗೆ ಕಣ್ಣುಗಳನ್ನು ದೊಡ್ಡದಾಗಿ ಅರಳಿಸಿ ಉಗ್ರಾವತಾರದ ಪ್ರಶ್ನೆಗಳನ್ನು ಹಾಕಿದರು ನಾನು ಬದಲು ಹೇಳಲು ಪ್ರಯತ್ನ ಮಾಡಲಿಲ್ಲ ಕೆಲವು ದಿನಗಳಲ್ಲಿಯೇ ಆ ಭಾಗವತ ಪ್ರಪಂಚ ಪ್ರವಚನದ ಏರ್ಪಾಟು ನಿಂಚು ಹೋಯಿತು ರಾಘವೇಂದ್ರಾಚಾರ್ಯರು ಭಗವದ್ ಸಾಹಿತ್ಯ ತರ್ಕ ವ್ಯಾಕರಣಗಳಲ್ಲಿ ಪ್ರೌಢ ವರ್ಗದ ಪಂಡಿತರು ಸ್ನೇಹಪರರಾದ ಸಜ್ಜನರು ಅವರ ಸ್ಮರಣೆ ನನಗೆ ಶ್ರೇಯಸ್ಕರವಾದದ್ದು